ಭಗವಂತನ ನಾಮಸ್ಮರಣೆಯನ್ನು ಮಾಡದೆ ಎಂಥದ್ದೇ ಶ್ರೇಷ್ಠವಾದ ಉತ್ಕೃಷ್ಟವಾದ ಕರ್ಮಗಳನ್ನು ಮಾಡಿದರೂ ಕೂಡ ಅದು ವ್ಯರ್ಥ ಅಂತ ತಿಳಿಸ್ತಾರೆ ಸ್ನಾನ ಜಪ ದೈವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹೋಪುರಾಣ ಕಥೆಗಳ ಪೇಳಿ ಕೇಳಿದರೇನು ದಿನ ದಿನದಿ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀನಿವಾಸನ ಪೂಜೆ ಎಂದು ಅರ್ಪಿಸದ ಮಾನವನು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಒಂದು ಮನಸ್ಸು ಹೀಗೆ ಏಕಾದಶ ಇಂದ್ರಿಯಗಳಿಂದ ಏನೇನು ಕರ್ಮಗಳನ್ನು ಮಾಡ್ತಾನೋ ಅವುಗಳನ್ನು ಭಗವಂತನ ಪೂಜೆ ಅಂತ ಅರ್ಪಣೆ ಮಾಡದೇ ಇರತಕ್ಕಂಥ ಮನುಷ್ಯ ಪ್ರತಿನಿತ್ಯ ಮಾಡುವಂತಹ ಸ್ನಾನ ಜಪ ದೇವರ ಪೂಜೆ ಇತ್ಯಾದಿ ಎಲ್ಲ ನಿತ್ಯ ಕರ್ಮಗಳನ್ನು ಮಾಡಿ ಏನು ಫಲ ವೇದ ವ್ಯಾಖ್ಯಾನವನ್ನು ಮಾಡಿದರೆ ಏನು ಫಲ ಮಹಾಭಾರತಾದಿ ಪುರಾಣಗಳನ್ನು ಮೊದಲಾದವುಗಳನ್ನು ಶ್ರವಣ ಮಾಡಿ ಏನು ಫಲ ಯಾಕೆಂದರೆ ಭಗವಂತನ ಸ್ಮರಣೆ ಅನುಸಂಧಾನ ಇದು ಯಾವುದೂ ಇಲ್ಲದೆ ಇದ್ದರೆ ಅಂತಹ ಉತ್ಕೃಷ್ಟ ಕರ್ಮಗಳನ್ನು ಮಾಡಿದರೂ ಕೂಡ ಅದು ವ್ಯರ್ಥ ಅಂತ ಅಭಿಪ್ರಾಯ ಹೊರತು ಆ ಎಲ್ಲ ಉತ್ಕೃಷ್ಟವಾದ ಕರ್ಮಗಳನ್ನು ಸ್ನಾನ ಜಪ ದೇವತಾ ಅರ್ಚನೆ ಅದನ್ನು ಸರ್ವತ ನಿಷೇಧ ಮಾಡಿದ್ದಂತ ಅರ್ಥ ಅಲ್ಲ ಎಲ್ಲವೂ ಸಾಫಲ್ಯ ಹೊಂದಬೇಕು ಅಂತಾದರೆ ಭಕ್ತಿ ಅನುಸಂಧಾನ ಜ್ಞಾನ ಈ ರೀತಿಯಾಗಿ ಆದಾಗ ಮಾತ್ರ ಕರ್ಮಗಳು ಸಾಫಲ್ಯವನ್ನು ಹೊಂದುತ್ತೆ ಇಲ್ಲದೇ ಇದ್ದರೆ ಅದು ವ್ಯರ್ಥ ಆಗತ್ತೆ ಅಂತ ತಾತ್ಪರ್ಯ ಸಕಲ ಕರ್ಮಗಳು ಭಗವಂತನ ಪೂಜೆಯನ್ನು ಪರಿಕಲ್ಪನೆ ಇಲ್ಲದೇ ಇದ್ದವನು ಸ್ನಾನ ಜಪಾದಿಗಳನ್ನು ಯಾಂತ್ರಿಕವಾಗಿ ಮಾಡ್ತಾನೆ ಆದ್ದರಿಂದ ಮುಖ್ಯ ಫಲವಾಗಿರ್ತಕ್ಕಂಥದ್ದನ್ನು ಪಡೆಯೋದಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸ್ನಾನಾದಿಗಳನ್ನು ಪರಿತ್ಯಾಗ ಮಾಡದೆ ಅವುಗಳ ಮಾತ್ರ ಅಲ್ಲದೆ ಎಲ್ಲ ಕರ್ಮಗಳು ಕೂಡ ಭಗವಂತನ ಪೂಜಾರೂಪವೇ ಆಗಿದೆ ಅನ್ನೋ ಅನುಸಂಧಾನವನ್ನು ಹೊಂದಿರಬೇಕು ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರು ತಿಳಿಸುವಂಗೆ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಚಿತ್ ಅಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಯಾತಿ ಪರಂ ಜಯತಿ ಸೊ ಅಚ್ಯುತ ನವಗ್ರಹ ಹೋಮ ಗಣೇಶಾದಿ ದೇವತಾ ಪೂಜೆ ಪಿತೃ ಕಾರ್ಯ ಮೊದಲಾಗಿರ್ತಕ್ಕಂಥ ಸಕಲ ಕಾರ್ಯಗಳಲ್ಲೂ ಕೊನೆಗೆ ಕೃಷ್ಣಾರ್ಪಣ ಅಂತ ಹೇಳುವ ವೈಷ್ಣವ ಪದ್ಧತಿ ಸಕಲ ಕರ್ಮಗಳ ಸಾರ್ಥಕ್ಕೆ ಭಗವಂತನಿಗೆ ಸಮರ್ಪಣೆ ಮಾಡೋದರಲ್ಲೇ ಇದೆ ಅನ್ನೋದಕ್ಕೆ ತೋರಿಸ್ತಾ ಇದೆ ಮಹಾಪುರಾಣ ಉಪ ಸಾತ್ವಿಕ ಪುರಾಣಗಳು ರಾಜಸ ಪುರಾಣಗಳು ತಾಮಸ ಪುರಾಣಗಳು ಅಂತ ಅಷ್ಟಾದಶ ಪುರಾಣಗಳು ಅಷ್ಟಾದಶ ಉಪ ಇವನ್ನೆಲ್ಲ ಭಗವಂತನ ಭಕ್ತಿ ಸಹಿತವಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಶ್ರವಣಾದಿಗಳನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಇಲ್ಲದೇ ಇದ್ದರೆ ಕಿಂಚಿತ್ತ ಫಲ ಬರ್ತಾಯಿದೆ ಹೊರತು ಕರ್ಮಕ್ಷಯ ಪುಣ್ಯವೃದ್ಧಿ ಎರಡೂ ಆಗೋದಿಲ್ಲ ಅಂತ ತಿಳಿಸ್ತಾರೆ ತಪಸ್ಸು ದಾನ ಯಜ್ಞ ಕೀರ್ತಿ ಸಂಪಾದನಾ ಮನೋನಿಗ್ರಹ ಮಂತ್ರಜಪ ಈ ಸದಾಚಾರಗಳನ್ನು ಮಾಡಿದರೂ ಕೂಡ ಅವುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡದೇ ಇದ್ದರೆ ಏನೂ ಫಲ ಇಲ್ಲ ಇದು ಭಾಗವತೆ ತಿಳಿಸುವಂತಹ ವಿಚಾರ ಏನೇ ಕರ್ಮ ಮಾಡಲಿ ಅದನ್ನ ಶ್ರೀನಿವಾಸನಿಗೆ ಪೂಜೆ ಅಂತ ಅರ್ಪಣೆ ಮಾಡಬೇಕು ಅದನ್ನ ಬಿಟ್ಟು ಕರ್ಮವನ್ನೇ ಮಾಡೋದಿಲ್ಲ ಅಂತ ಹೇಳಬಾರ್ದು ವಿಷ್ಣುರಾಸೆ ಒಂದು ಮಾತನ್ನು ಹೇಳ್ತಾ ಇದೆ ಶ್ರುತಿ ಸ್ಮೃತಿಯಿತು ತಸ್ಯ ಆಜ್ಞೆ ತತ್ರೋಕ್ತಂ ಪುಣ್ಯಮಾಚಾರೆ ಶ್ರುತಿ ಅಂದರೆ ವೇದಗಳು ಸ್ಮೃತಿ ಅಂದರೆ ಪುರಾಣಗಳು ಎಲ್ಲವೂ ಕೂಡ ಆಯಾ ಕಾಲದ ಋಷಿಮುನಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ರಚನೆ ಮಾಡಿರುವಂತಹ ಗ್ರಂಥಗಳು ಅಂತ ತಿಳ್ಕೊಬಾರ್ದು ಅವರಲ್ಲಿ ನಿಂತು ಭಗವಂತನೇ ತನ್ನ ಆಜ್ಞೆಗಳನ್ನು ಗ್ರಂಥ ರೂಪದಲ್ಲಿ ಪ್ರಕಟಪಡಿಸಿದಾನೆ ಶ್ರುತಿ ಸ್ಮೃತಿ ಹರೆಯರಾಜ್ಞೆ ಅಂತ ಈ ರೀತಿಯಾಗಿ ಅಲ್ಲಿ ತಿಳ್ಕೊಬೇಕು ಭಗವಂತನೇ ಅನಂತ ರೂಪಗಳಿಂದ ಅವರಲ್ಲಿ ನಿಂತು ಜಗತ್ತಿಗೆ ಧರ್ಮಬೋಧನೆಯನ್ನು ಮಾಡ್ತಾನೆ ಅದನ್ನು ಗ್ರಂಥ ರೂಪದಲ್ಲಿ ಆ ಮುನಿಗಳನ್ನು ನಿಮಿತ್ತ ಮಾಡಿ ಪ್ರಕಟಪಡಿಸಿಯಾನೆ ಅಲ್ಲಿ ಹೇಳಿದಂತೆ ಪುಣ್ಯಕರ್ಮಗಳನ್ನು ಮಾಡದೇ ಇದ್ದರೆ ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಂಗೆ ಮಹಾಪರಾಧ ಅಂತ ಆಗತ್ತೆ ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಂಡು ಶ್ರುತಿ ಸ್ಮೃತಿ ಹರೇ ರಾಜ್ಯ ಅದನ್ನ ಗುರುಗಳ ಮೂಲಕ ಅರಿತು ನಡೆದರೆ ಜೀವನದ ಸಾರ್ಥಕತೆ ಎನ್ನದಾಗತ್ತೆ ಇಲ್ಲದೇ ಇದ್ದರೆ ಕರ್ಮಗಳನ್ನು ಮಾಡಿದರೂ ಕೂಡ ಅದಕ್ಕೆ ನಿರೀಕ್ಷಿತ ಫಲವನ್ನು ಪಡೆಯೋದು ಸಾಧ್ಯ ಇಲ್ಲ ಗೀತಾ ತಾತ್ಪರ್ಯದಲ್ಲಿ ಹೇಳದಂತೆ ನಾನಾ ಜನಸ್ಯ ಶುಶ್ರೂಷ ಕರ್ಮ್ಯಾತ್ಯ ಕರವನ್ಮಿತೆಯೇ ಅಂತ ರಾಜನಿಗೆ ನಾವು ಹೇಗೆ ತೆರಿಗೆಯನ್ನು ಕಟ್ತೀವಿ ಅದೇ ರೀತಿಯಾಗಿ ಭಗವಂತನಿಗೆ ಅವನ ಪ್ರಜೆಗಳಾಗಿರ್ತಕ್ಕಂಥ ನಾವೂ ಕೂಡ ಗುರು ಸಮಾನಿಕರು ಪರಿವಾರದವರು ಅಂತ ನಾನಾ ರೀತಿಯಾಗಿರ್ತಕ್ಕಂಥ ಜಗದರಿಗೆ ಉಪಕಾರವನ್ನು ಮಾಡಲೇಬೇಕು ಇಲ್ಲದಿದ್ದರೆ ಈ ಸಾಧನ ಶರೀರದಿಂದ ಜ್ಞಾನ ಸಾಧನೆ ಅನ್ನೋದು ಸರ್ವತಾ ಸಾಧ್ಯ ಇಲ್ಲ ಜ್ಞಾನ ಸಾಧನೆಯನ್ನು ಮಾಡಿ ಅಪರೋಕ್ಷವನ್ನು ಪಡೆದ ನಂತರದಲ್ಲೂ ಆ ಅಪರೋಕ್ಷ ಕೂಡ ಗುರು ಹಿರಿಯರ ಮಾಡಲೇಬೇಕು ಹೀಗೆ ನಾನಾ ರೀತಿಯಿಂದ ಪ್ರಜೆಗಳಿಗೆ ಉಪಕಾರ ಮಾಡಿದಾಗ ಜಗದ್ದೊಳೆಯನಾಗಿರ್ತಕ್ಕಂಥ ಹದಿನಾಲ್ಕು ಲೋಕಗಳಿಗೂ ಒಡೆಯನಾಗಿರುವಂತಹ ಅಧಿಪತಿಯಾಗಿರ್ತಕ್ಕಂಥ ಸರ್ವೋತ್ತಮನಾದ ಪರಮಾತ್ಮ ಪ್ರೀತನಾಗ್ತಾನೆ ತಸ್ಯ ಪ್ರಾಣಿ ಉಪಕಾರೇಣ ಸಂತುಷ್ಟೋ ಭವತಿ ಈಶ್ವರಃ ಹೀಗೆ ಸತ್ಕರ್ಮಗಳನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋದು ಮನುಷ್ಯನಿಗೆ ಅವಶ್ಯವಾಗಿರ್ತಕ್ಕಂಥ ಕರ್ತವ್ಯ ಯಾಕೆ ಪಚನ ಪಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಇದು ಎಂಬತ್ನಾಲ್ಕು ಲಕ್ಷವನಿಗಳಲ್ಲಿ ಎಲ್ಲ ಜೀವಿಗಳಲ್ಲೂ ನಡೆಯುತ್ತೆ ಆದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಇಂತಹ ಉತ್ಕೃಷ್ಟವಾದ ಶರೀರವನ್ನು ಕೊಟ್ಟ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಮನುಷ್ಯ ಜನ್ಮ ಒಂದರಲ್ಲೇ ಸಾಧ್ಯ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಇದು ದೇವತೆಗಳ ಪ್ರಾರ್ಥನೆಯಂತೆ ಭಗವಂತನ ಕಾರುಣ್ಯದಿಂದ ಬರುವಂತಹ ಬಂದಿರುವಂತಹ ಶರೀರ ನಾವು ಬಯಸಿದಂತೆ ಬಂದದ್ದಲ್ಲ ಬಯಸಿದಷ್ಟು ಜನ ನಮ್ಮ ಜೊತೆ ಇರೋದು ಅಲ್ಲ ಆದ್ದರಿಂದ ಜ್ಞಾನ ಸಾಧನೆಗೆ ಇರ್ತಕ್ಕಂಥದ್ದು ಏಕೈಕ ಶರೀರ ಅಥವಾ ಜನ್ಮ ಅಂದರೆ ಮನುಷ್ಯಜನ್ಮ ತತ್ರ ಜನ್ಮ ಶತಕೋಟಿ ಶು ಮಾನುಷ್ಯತ್ವ ಅಂತ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಅತ್ಯಂತ ದುರ್ಲಭವಾದ ಮತ್ತೆ ನಶ್ವರವಾದ ಜನ್ಮ ಅಂತಾದರೆ ಮನುಷ್ಯ ಜನ್ಮ ಅಂತಹ ಜನ್ಮದಲ್ಲೇ ತಸ್ಯ ಪ್ರಾಣಿ ಸಂತುಷ್ಟೋ ಭೀ ಈಶ್ವರ ನಾನಾ ಜಗತ್ತಿನ ಜೀವಿಗಳಿಗೆ ಉಪಕಾರ ಮಾಡಿದಾಗ ಆ ಜಗದುಡೆಯನಾಗಿರ್ತಕ್ಕಂಥ ಅಖಿಳಾಂಡ ಕೋಟಿ ಬ್ರಹ್ಮಾಂಡ ಭಗವಂತ ಸುಪ್ರೀತನಾಗ್ತಾನೆ ಹೀಗೆ ಕರ್ಮ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋದು ಮನುಷ್ಯನಿಗೆ ಅತ್ಯಂತ ಅವಶ್ಯ ಕರ್ತವ್ಯ ಇಲ್ಲಿ ಆಯ್ಕೆ ಇಲ್ಲ ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೊಗೆ ಯಾಚಿಸದೆ ಕೇಚರ ವಾಹಚರಾಚರ ಬಂಧಕ ಮೋಚಕ ನವು ದೆಂದೋಚಿಸು ಬಾಳ್ ದುಕೆ ಅದರಿಂದ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನು ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ತಿಳಿಸಿದಾರೋ ಆ ಎಲ್ಲ ಕರ್ಮಗಳನ್ನು ಮಾಡಬೇಕೇ ಹೊರತು ಯಾವುದೋ ಒಂದು ಕರ್ಮವನ್ನು ಅಷ್ಟೇ ಮಾಡ್ತೀನಿ ಅಂತಲ್ಲ ಕರ್ಮಗಳ ಆಚರಿಸುತ್ತ ಹೀಗೆ ಸದಾಚಾರ ಸದ್ವಿಚಾರ ಆ ಎರಡನ್ನೂ ಕೂಡ ಪರಿಪಾಲನೆ ಮಾಡಲೇಬೇಕು ಮೋಮೋಕ್ಷ ಮೋಕ್ಷವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಜೀವ ಕುರುವನ್ನೇ ಕರ್ಮಾಣಿ ಜಿ ಜೀ ವೆಷೇ ಶತಮ್ ವರ್ಷ ಆಯುಷ್ಯವನ್ನು ಕೂಡ ಕರ್ಮಾಚರಣೆಯಲ್ಲೇ ಸವೆಯುವಂತೆ ನೋಡ್ಕೋಬೇಕು ಅಂತ ಈಶಾವಾಸ್ಯ ಉಪನಿಷತ್ತಲ್ಲಿ ತಿಳಿಸ್ತಾರೆ ಆದ್ದರಿಂದ ಜ್ಞಾನ ಅನುಸಂಧಾನ ಸಹಿತವಾಗಿ ಕರ್ಮಾಚರಣೆಗೆ ಇರುವಂಥ ಏಕೈಕ ಜನ್ಮ ಅಂದರೆ ಮನುಷ್ಯ ಜನ್ಮ ಜ್ಞಾನ ಕರ್ಮ ಈ ಎಲ್ಲ ಇಂದ್ರಿಯಗಳಿಂದ ಏನೇನು ಕರ್ಮಗಳನ್ನು ಮಾಡ್ತೀವೋ ಅದನ್ನು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸು ದಿನ ದಿನದಿ ಅರ್ಪಿಸು ಅಂದರೆ ದಿನದಿನ ಅರ್ಪಣೆ ಮಾಡಬೇಕು ಅಂದರೆ ದಿನದಿನ ಸತ್ಕರ್ಮಗಳ ಆಚರಣೆಯೂ ಕೂಡ ಆಗಬೇಕು ಆದ್ದರಿಂದ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಿಂದ ಮತ್ತೆ ಒಂದು ಮನಸ್ಸು ಈ ಹನ್ನೊಂದು ಇಂದ್ರಿಯಗಳಿಂದ ಏಕಾದಶಿ ಇಂದ್ರಿಯಗಳಿಂದ ಮಾಡುವಂತಹ ಕರ್ಮಗಳು ಕಾಮ್ಯ ಕರ್ಮಗಳಾಗಿದ್ರೆ ಸ್ವರ್ಗಾದಿ ಫಲ ಮಾತ್ರ ಪ್ರಾಪ್ತಿಯಾಗತ್ತೆ ಆದರೆ ಅದು ಅಶಾಶ್ವತ ಲೋಕ ಸ್ವರ್ಗಗಳು ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಾಂತಿ ಅಂತ ನಿಷ್ಕಾಮ ಕರ್ಮ ಮಾಡಿದರೆ ಕೇವಲ ಜ್ಞಾನ ಭಕ್ತಿ ವೈರಾಗ್ಯ ಭಗವಂತನ ಅನುಗ್ರಹಗಳ ಉದ್ದೇಶದಿಂದ ಮಾಡಿದರೆ ಆಗ ಮೋಕ್ಷಾದಿಗಳು ಸಿಗ್ತಾಯಿದೆ ಜೊತೆಗೆ ಸ್ವರ್ಗಾದಿಗಳು ಪಾವಾಗಿ ಬಂದು ಆದ್ದರಿಂದ ಕಿಮಲಭ್ಯತೆ ಭಗವತಿ ಪ್ರಸನ್ನೆ ಶ್ರೀನಿಕೇತನೇ ಅಂತ ಈ ಕರ್ಮಗಳನ್ನು ಭಗವಂತನ ಪೂಜಾರೂಪವಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ ತಮ್ಮನ ಅನುಸಂಧಾನದಿಂದ ಕರ್ಮವನ್ನು ಆಚರಣೆ ಮಾಡಬೇಕು ಅದೇ ರೀತಿಯಾಗಿ ಅರ್ಪಣೆಯನ್ನು ಕೂಡ ಮಾಡಬೇಕು ಕರ್ಮವನ್ನು ಮಾಡಿ ಅರ್ಪಣೆ ಮಾಡದೇ ಇದ್ದರೂ ಕೂಡ ಏನೂ ಫಲ ಇಲ್ಲ ಮೀನು ಸದಾ ಗಂಗಾಸ್ನಾನ ಮಾಡತ್ತೆ ಏನಾದರೂ ಫಲವಂತ ಇಲ್ಲ ಹೀಗೆ ಜ್ಞಾನ ಅನುಸಂಧಾನ ಸಹಿತವಾದ ಕರ್ಮಾಚರಣೆ ಮಾಡಿದ್ರೆ ಉತ್ಕೃಷ್ಟವಾದ ಮೋಕ್ಷ ಅನ್ನ ಫಲವೇ ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ